ಅಪ್ರಸಿದ್ಧ ಕವಿತ್ವ ಈ ಪ್ರಕರಣದಲ್ಲಿ ಕವಿತ್ವವೆಂದರೆ ಕಬ್ಬಿಣದ ಕಡಲಿಯಲ್ಲ ಇಲ್ಲಿ ಪಂಪ ರನ್ನರನ್ನಾಗಲಿ ಷಡಕ್ಷರಿ ಹರಿಹರನ್ನ ರನ್ನಾಗಲಿ ರುದ್ರಭಟ್ಟ ನಾರಾಯಣ ನಾರಾಯಣಪ್ಪರನ್ನಾಗಲಿ ನೆನಪಿಗೆ ತಂದುಕೊಂಡು ಹುಬ್ಬುಬ್ಬಿಗಿಯಬೇಕಾದದ್ದಿಲ್ಲ ಇಲ್ಲಿ ನಮ್ಮ ಉದ್ದೇಶದಲ್ಲಿರುವುದು ಒಂದು ಲಘು ಕೃತಿ ಅದರಲ್ಲಿ ಅಳ್ಳಳ್ಳಕವಾಗಿಯಾದರೂ ಛಂದಸ್ಸು ಕಾಣುತ್ತದೆ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 ಒಂದೊಂದು ವೇಳೆ ಕುಹಕದ ಕಡ್ಡಿಯಾದೀತು ಜೊಂಡಿನ ಚೆಂಡಾದೀತು ಕಚಕುಡಿಯ ಕುಚ್ಚಾದೀತು ಇಲ್ಲಿ ಕೂಡುವ ಕೆಲವು ಕೊಡುವ ಕೆಲವು ಉದಾಹರಣೆಗಳಿಂದ ಲಘುಕಾವ್ಯದ ಕೆಲವು ಲಕ್ಷಣಗಳನ್ನು ಊಹಿಸಿಕೊಳ್ಳಲಾಗಬಹುದು ನನ್ನ ಪೂಜ್ಯ ಸೋದರತೆ ಗುಂಡಂ ಬಂಡಂ ತಿಂಡಿಕಿ ಚಂಡಾಲ ಮುಂಡೆ ಗಂಡಂ ನಾನು ಕಿವಿಯಿಂದ ಕೇಳಿರುವ ನನ್ನ ಕಾವ್ಯಗಳಲ್ಲಿ ಇದು ಮೊದಲನೆಯದು ಅದು ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಕವಿ ನನ್ನ ಪೂಜ್ಯ ಸೋದರತ್ತೆ ನನ್ನ ತಂದೆಯ ಚಿಕ್ಕಪ್ಪನ ಮಗಳು ಪೂರ್ವ ಇಲ್ಲದ ಕವನದ ಸ್ವಾರಸ್ಯ ಪೂರ್ತಿ ದೊರೆಯದು ಇದನ್ನು ಕೇಳುವುದಕ್ಕೆ ಮುಂಚೆ ಸಂಸ್ಕೃತ ಪದ್ಯಗಳು ಕನ್ನಡ ಪದ್ಯಗಳು ತೆಲುಗಿನವೂ ಮರಾಠಿಯವೂ ನನ್ನ ಕಿವಿಗೆ ಬಿದ್ದಿದ್ದದ್ದು ಪೊಂಚಾಪಕವಿದೆ ನನ್ನ ಅಜ್ಜಂದರಿಗೆ ಈ ಮೂರು ನಾಲ್ಕು ಭಾಷೆಗಳು ಪರಿಚಯವಾಗಿದ್ದವು ಅವರಿಗೆ ಪಾರಸಿ ಉರ್ದು ಸಹ ಬರುತ್ತಿತ್ತು ನನ್ನ ಚಿಕ್ಕಂಜಿ ಚಿಕ್ಕಜ್ಜಂದಿರು ಒಂದು ಮರಾಠಿ ಪದ್ಯವನ್ನು ನನಗೆ ಕಲಿಸಿದ್ದರು ಹೀಗೆ ಶ್ರೀ ಹಣವಂತ ಮಹಾಬಲವಂತ ಸದಾ ಯಶವಂತ ಉಡೇಗಗುನಿ ಮಿಕ್ಕ ಪದ್ಯಗಳು ಯಾವೂ ನನ್ನ ನೆನಪಿನಲ್ಲಿ ಹೆಚ್ಚಾಗಿ ಉಳಿದಿಲ್ಲ ನನ್ನ ಸೋದರತ್ತಿಯ ಕವಿತ್ವವೇ ನನ್ನ ಪ್ರಸಿದ್ಧಿಗೆ ಮೊದಲು ಆಗ ನಮ್ಮ ಮನೆಯಲ್ಲಿ ಹತ್ತು ಹದಿನೈದು ಮಂದಿ ಇದ್ದರು ಹೊತ್ತಿಗೆ ಇಪ್ಪತ್ತು ಮಂದಿ ಭೋಜನಕ್ಕೆ ಕೂಡುವುದು ಸಾಮಾನ್ಯವಾಗಿತ್ತು ಕಾರಣವೇನೆಂದರೆ ಅದು ಪ್ರೀತಿ ಕಾಲ ಅದು ಸುಭಿಕ್ಷದ ಕಾಲ ನಮ್ಮ ಮನೆಗೆ ಅವಶ್ಯಕವಾದಷ್ಟು ಭತ್ತ ತೊಗರಿ ರಾಗಿ ಹೆಸರು ಕಡಲೆ ಇವು ನಮ್ಮ ಜಮೀನುಗಳಿಂದ ಬರುತ್ತಿತ್ತು ತೊಗರಿಯ ಕಾಳನ್ನು ನಮ್ಮ ಮನೆಯಲ್ಲಿಯೇ ಬೇಳೆ ಮಾಡುತ್ತಿದ್ದರು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 ನಮ್ಮ ಮನೆಯಲ್ಲಿ ಯಾವಾಗಲೂ ಎರಡು ಕರಿವ ಹಸುಗಳು ಒಂದು ಕರಿವ ಎಮ್ಮೆ ಇರುತ್ತಿದ್ದವು ಖರ್ಚು ಹಾಗೆಯೇ ನಡೆಯುತ್ತಿತ್ತು ನಮ್ಮ ಮನೆಯಲ್ಲಿ ವರ್ಷಕ್ಕೊಂದು ಸರಾಸರಿ ಆರೇಳು ಶ್ರಾದ್ದಗಳು ನಡೆಯುತ್ತಿದ್ದವು ಆದ್ದರಿಂದ ಒಡೆ ಸುಖಿ ಹೊಡೆ ಸುಖಿ ಉಂಡೆ ಗಾರಿಗೆ ಅಥವಾ ಒಬ್ಬಟ್ಟು ಇವು ಅಪರೂಪವಾಗಿ ಅಲ್ಲಿಲ್ಲ ಇದರ ಜೊತೆಗೆ ಆರೇಳು ಮಕ್ಕಳ ಹುಟ್ಟಿದ ಹಬ್ಬಗಳು ನಡೆಯುತ್ತಿದ್ದವು ಹೀಗೆ ಚಕ್ಕುಲಿ ಮುಚ್ಚೋರೆ ಕೊಡುಬಳೆ ಪುರ ಪುರಳಂಗಾಯುಂಡೆ ಇವುಗಳಲ್ಲಿ ಯಾವುದಾದರೂ ಒಂದೆರಡು ವಾರಕ್ಕೆ ಎರಡು ಸಲ ತಯಾರಾಗುತ್ತಿದ್ದವು ಇದೇ ಮೇಲಿನ ತಿಂಡಿಕ್ಕಿ ಎಂಬುದರ ಆಧಾರ ಸಂದರ್ಭ ತಿಂಡಿಕಿ ಎಂಬುದು ತಿಂಡಿಗೆ ಎಂಬ ಕನ್ನಡದ ಮಾತಿನ ತಮಿಳು ರೂಪ ಸಂದರ್ಭ ಹೀಗಿದ್ದರಿಂದ ನಮಗೆ ಊಟದಲ್ಲಿ ರುಚಿ ಹೆಚ್ಚಾಗಿ ಕಾಣಿಸಲಿಲ್ಲ ಕುಡಿದ ಮಟ್ಟಿಗೂ ನನ್ನ ವ್ಯಾಪಾರ ಉರುಗ್ರ ಉಗ್ರದಲ್ಲಿ ನಡೆಯುತ್ತಿತ್ತು ಆಗ ಕರಿಗಡುಬೋ ಆಂಬಡೆಯೋ ಚಕ್ಕುಲಿಯೋ ಇದ್ದ ಪಾತ್ರೆಯನ್ನು ಹುಡುಕಾಡುವುದರಲ್ಲಿ ಶಬ್ದವಾಗುತ್ತಿತ್ತು ಮಡಕೆ ಗಡಿಗೆಗಳು ಉರುಳಿ ಒಂದೆರಡು ಹೋಗಿ ಅವಲಕ್ಕಿ ಅರಳಿಟ್ಟುಗಳು ಚೆಲ್ಲಿ ಉಂಟು ಅದು ನಮ್ಮಪ್ಪನಿಗೆ ತಿಳಿದಾಗ ಬೆನ್ನಿನ ಮೇಲೆ ಗುದ್ದಿಸಿಕೊಂಡು ಹಗ್ಗದಿಂದ ತಿಳಿಸಿಕೊಂಡದ್ದು ಉಂಟು ಆದರೆ ಮಡಿಕೆ ಹುಲಿಯ ವ್ಯಾಪಾರ ವ್ಯಾಪಾರವೇನೋ ಎಂದಿನಂತೆಯೇ ನಾಚಿಕೆ ಇಲ್ಲದೆ ಸಾಗುತ್ತಿತ್ತು ಹೀಗೆ ತಿಂಡಿಗೆ ಶೂರ ಬಂಡ ಎಂಬೆರಡು ವಿಶೇಷಣಗಳು ಸಾರ್ಥಕವಾದವು ಮಹಾಕವಿ ಭವಭೂತಿ ಹೇಳಿದ್ದಲ್ಲವೇ ಲೌಕಿಕಾಂ ಶ್ರೀ ಸಾಧೂನಾಂ ಅರ್ಥಂ ವಾಗನುವರ್ತತೆ ವಾಚ ಮರ್ತೋನು ದಾವತಿ ಲೋಕದಲ್ಲಿ ಸಾಧು ಸತ್ಪುರುಷರ ಮನಸಿನಲ್ಲಿ ಇರುವ ಸಂಗತಿಗಳನ್ನು ಅವರ ಮಾತು ಅನುಸರಿಸುತ್ತದೆ ಮಹಾತ್ಮರ ವಿಷಯದಲ್ಲಾದರೂ ಅವರು ಆಡಿದ ಮಾತುಗಳನ್ನು ಅನುಸರಿಸಿಕೊಂಡು ಸಂಗತಿಗಳು ನಡೆಯುತ್ತವೆ ಈ ಸೂಕ್ತಿಗೆ ನನ್ನ ಸೋದರತ್ತಿಯ ಕವಿತ್ವ ಒಳ್ಳೆಯ ನಿದರ್ಶನವಾಗಿದೆ ಆಕೆ ನುಡಿದ ತಿಂಡಿ ತನವು ಬಂಡವಾಳು ಇಂದಿಗೂ ಹಾಗೆಯೇ ಸಾಗಿ ಬಂದಿದೆ ಆಕೆಯ ಕವಿತ್ವ ಶಬ್ದಾಲಂಕಾರ ಭೂಯಿಷ್ಠವಾಗಿರುವುದು ಕಾಣುತ್ತಿದೆ ಮೊದಲನೆಯ ಎರಡು ಸಾಲುಗಳನ್ನು ಸ್ವಭಾವೋಲಂಕಾರವೆಂದು ಹೇಳಬಹುದು ಮೂರನೆಯ ಪಂಕ್ತಿ ಶುದ್ಧ ಉತ್ಪ್ರೇಕ್ಷೆ ಗಂಡಾ ಎಂದರೆ ಏನೆಂಬುದು ಆಗ್ಗೆ ಅರ್ಥವಾಗುವ ವಯಸ್ಸಲ್ಲ ಕವಿತ್ವದ ಒಂದು ಮುಖ್ಯ ಲಕ್ಷಣ ಪ್ರಾಸ ಪ್ರಾಸ ಬಂದಾಗ ನಾಶವಾದರೂ ಬಿಡತಕ್ಕದ್ದಲ್ಲ ಹೀಗೆ ಪ್ರಾಸದ ರವಸದಲ್ಲಿ ಹೊರಟದ್ದು ಮೂರನೆಯ ಪಾದ ಕನ್ನಡ ತೆಲುಗುಗಳಲ್ಲಿ ಪ್ರಾಸವೇ ಲೇಸು ಅದಕ್ಕೆ ಉದಾಹರಣೆ ಕೊಡಲು ಇಲ್ಲಿ ಸ್ಥಳವಿಲ್ಲ ನನ್ನ ಸೋದರತ್ತೆ ಇತರ ಬಂಗಂದು ಹೀಗೆ ಲೇವಡಿ ಮಾಡುತ್ತಿದ್ದರು ಒಂದು ಉದಾಹರಣೆ ಶೃಂಗಾರವಾದಳು ಶಿಂಬ್ಳಪುರ್ಕಿ ಅಂಗಡಿಲಿ ಕುಂತನು ಗಜ್ಜಿ ಬುರುಕ ಇಂತ ಅವಹೇಳನಗಳಿಂದ ಮನೆಹಿರಿಯರು ಹಿರಿಯರು ಮುನಿಸಿಕೊಂಡದ್ದುಂಟು ಮೇಲೆ ಮುನಿಸಿಕೊಂಡು ಒಳಗೊಳಗೆ ನಗುತ್ತಿದ್ದದೂಂಟು ಸಂಗೀತದ ಸುಬ್ಬಣ್ಣ ಇವರು ಗರ್ಲ್ಸ್ ಸ್ಕೂಲಿನಲ್ಲಿ ಸಿಂಗಿಂಗ್ ಮೇಷ್ಟರು ಆ ಕಾಲದಲ್ಲಿ ಉಪಾಧ್ಯಾಯರಾಗಿದ್ದವರಿಗೆ ಕೊಂಚ ಕಾವ್ಯ ಪರಿಚಯವಿರುತ್ತಿತ್ತು ಅವರು ಕಾವ್ಯ ಲಕ್ಷಣಗಳನ್ನು ಕೆಲವನ್ನಾದರೂ ಗುರುತು ಮಾಡಿಕೊಂಡಿರುತ್ತಿದ್ದರು ಸುಬ್ಬಣ್ಣನವರು ಉಡುಪಿನಲ್ಲಿದ್ದ ಕಾಲದಲ್ಲಿ ವಿಕ್ಟೋರಿಯಾ ಚಕ್ರವರ್ತ ವರ್ತಿನಿಯ ಸುವರ್ಣೋತ್ಸವ ನಡೆಯಿತು ಬಹುಶಃ ಆಗಲೋ ಅಲ್ಲಿಂದೀಚೆಗೋ ಯಾವುದೋ ಒಂದು ಸಂದರ್ಭಕ್ಕೆ ಅನುಕೂಲಿಸುವಂತೆ ಸುಬ್ಬಣ್ಣನವರು ತಯಾರಿಸಿದ್ದ ಹಾಡು ಇದು ಇದನ್ನು ಆಮೇಲೂ ಬಹುವರ್ಷ ಕಲಿಸುತ್ತಿದ್ದರು ಕ್ವೀನ್ ವಿಸ್ ವಿಕ್ಟೋರಿಯಾ ಎಂಪ್ರೆಸ್ ಎಂಪ್ರೆಸ್ ಆಫ್ ಇಂಡಿಯಾ ನೀ ಹ್ಯಾಪಿಯಾಗಿ ನಮ್ಮ ನಾಳು ಒನ್ ಮಿಲಿಯನ್ ಇಯರ್ ಸುಗುಣಶಾಲಿನಿ ಸುಜನಪಾಲಿನಿ ಕಡಲರಾಣಿ ಹಡಗದೋಣಿ ರೂಲ್ ಬ್ರಿಟಾನಿಯಾ ನಾಲ್ಕನೆಯ ಸಾಲಿನ ಇಯರ್ ಎಂಬ ಮಾತಿನ ಕಡೆಯ ರೇಗವನ್ನು ರೇಫವನ್ನು ಶಿಥಿಲವೆಂದು ಗ್ರಹಿಸತಕ್ಕದ್ದು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 ಅಸಂಗತವೆಂದು ನಮ್ಮ ಸುಬ್ಬಣ್ಣನವರಿಗೆ ಅನಿಸಲಿಲ್ಲ ಅವರು ಶಂಕರಾಭರಣರಾಗದ ನೋಟ್ ದಾಟಿಯಲ್ಲಿ ನಮಗೆಲ್ಲ ಈ ಹಾಡನ್ನು ಬಾಯಿಪಾಠ ಮಾಡಿಸಿದರು ನಾವು ಅದನ್ನು ಹಾಡಿದ್ದು ಹಾಡಿದ್ದೆ ನಮ್ಮ ಮೇಷ್ಟರುಗಳು ಕೇಳಿ ಉಬ್ಬಿದ್ದು ಉಬ್ಬಿದ್ದೆ ಹಾಡಿದವರಿಗೆ ಎರಡೆರಡು ಲಾಡುಗಳು ಬರುತ್ತಿದ್ದವು ಮಿಕ್ಕವರಿಗೆಲ್ಲ ಒಂದೊಂದೇ ಸುಬ್ಬಣ್ಣನವರು ಇಂಥ ಗೆಯ ಕವನಗಳನ್ನು ಇನ್ನೂ ಎಷ್ಟೋ ಮಾಡಿದ್ದರು ವಂದರಲ್ಲಿ ಕನ್ನಡ ತೆಲುಗುಗಳನ್ನು ಶಿವವಿಷ್ಣುಗಳನ್ನು ಸಂಗೀತದ ಮಾತುಧಾತುಗಳನ್ನು ಸೇರಿಸಿದ್ದರು ಹೀಗೆ ಪೂಲಾ ಚೆಂಡ್ಲಾಡಿರಿ ಕೈಲಾಸ ವಾಸುಲು ಪುಷ್ಪ ಚೆಂಡಾಡಿಧರ್ ವೈಕುಂಠ ವಾಸಿ ವಾಸಿಗಳು ನಿನ್ನನ್ನು ನಂಬಿದೆ ಸಣ್ಣತಾಂಗ ಎನ್ನೆನ್ನು ಕಾಯೋ ಪಾಂಡುರಂಗ ಬಾರೋ ಬಾರೋ ಶ್ರೀಹರಿ ಬಾರವಿಳಿಸೋ ನರಹರಿ ಸಗ್ಗರಿಗರಿ ಸ ಸಾನಿದಸ್ಸ ನೀಸರೀಸಾನಿಧಸ್ಸ ಪರಬ್ರಹ್ಮೂಪಿಣಂ ಬಾಲಚಂದ್ರ ಭೂಷಣಂ ಪಶುಪತಿ ವಂದನಂ ಪಾರ್ವತಿ ವಲ್ಲಭಂ ಸಗ್ಗರಿಗರಿ ರಿಗರಿಸ ಸಾನಿದಸ್ಸ ಇದನ್ನು ಸ್ಕೂಲ್ಗೆ ಹೋದ ಹೆಣ್ಣು ಮಾತ್ರವೇ ಅಲ್ಲ ಇತರರು ಒಳ್ಳೆಯ ಗತ್ತಿನಿಂದ ಹಾಡುತ್ತಿದ್ದರು ಆ ಬಾಲಿಕೆಯರ ತಾಯಿ ಅಜ್ಜಿಯರು ಬೆರಗು ಬಡಿದು ಕೇಳುತ್ತಿದ್ದರು ಸಂಗೀತ ತಿಳಿದವರು ಮುಗುಳ್ನಗೆಯಿಂದ ಸುಮ್ಮನಿರುತ್ತಿದ್ದರು ಅದು ಸಭಾ ಮರ್ಯಾದೆ ಶೇಖ್ ದಾವೂದ್ ಸಾಹೇಬರು ಇವರು ವಯಸ್ಸಿನಲ್ಲಿ ನನಗಿಂತ ಐದಾರು ವರ್ಷ ದೊಡ್ಡವರು ನನ್ನ ತಂದೆಯ ಪ್ರಿಯ ಶಿಷ್ಯರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೆಡ್ ಮಾಸ್ಟರ್ ಚಂದ್ರಶೇಖರ ಶಾಸ್ತ್ರಿಗಳಿಗೆ ಪಟ್ಟ ಶಿಷ್ಯರು ಸಾಹೇಬರು ಕನ್ನಡ ತೆಲುಗು ಉರ್ದು ಈ ಮೂರು ಭಾಷೆಗಳಲ್ಲೂ ಲೋವರ್ ಸೆಕೆಂಡರಿ ಪರೀಕ್ಷೆಯನ್ನು ಪಾಸ್ ಮಾಡಿದ್ದರು ಆ ಪರೀಕ್ಷೆಯೇ ನಮ್ಮ ಊರಿನ ಡಿ ಲಿಟ್ ಅಥವಾ ಮಹಾಮಹೋಪಾಧ್ಯಾಯ ಶೇಖ್ ದಾವೂ ಸಾಹೇಬರು ಮೂರರಲ್ಲಿಯೂ ಫಸ್ಟ್ ಕ್ಲಾಸ್ ತೆಗೆದಿದ್ದವರು ಅಷ್ಟೇ ಅಲ್ಲದೆ ಹಿಂದೂ ಮುಸಲ್ಮಾನ್ ವರ್ಗಗಳೆರಡರಲ್ಲಿಯೂ ಸಭ್ಯರೆನಿಸಿಕೊಂಡು ಗೌರವ ಸಂಪಾದಿಸಿದ್ದವರು ಮೈಸೂರು ಸಂಸ್ಥಾನದಲ್ಲಿ ಹರಿಜನೋದ್ಧಾರದ ಸಾಮಾನ್ಯ ಪ್ರಜಾ ವಿದ್ಯಾ ಪ್ರಚಾರದ ಆಲೋಚನೆಯು ಗೋಕಲೆ ಗಾಂಧಿಗಳ ಕಾಲಕ್ಕೆ ಹತ್ತಾರು ವರ್ಷಗಳ ಹಿಂದೆ ನಡೆದಿತ್ತು ಸರ್ ಕೆ ಶೇಷಾದ್ರಯ್ಯರವರ ಕಾಲದಲ್ಲಿ ಸಾವಿರದ ಎಂಟುನೂರ ಒಂದು ರಾಸ್ತ್ರಿ ಶಾಲೆ ನೈಟ್ ಸ್ಕೂಲನ್ನು ಒಂದು ಪಂಚಮ ಪಾಠಶಾಲೆಯನ್ನು ನಮ್ಮ ಊರಿನಲ್ಲಿ ಆರಂಭಿಸತಕ್ಕದ್ದೆಂದು ಸರಕಾರದ ಅಧಿಕಾರಿಗಳು ನಿಶ್ಚಯಿಸಿ ಆ ಎರಡೂ ಶಾಲೆಗಳಿಗೂ ಉಪಾಧ್ಯಾಯರಾಗಲು ತಕ್ಕ ಜನರನ್ನು ಆರಿಸಬೇಕೆಂದು ಚಂದ್ರಶೇಖರ ಶಾಸ್ತ್ರಿಗಳವರಿಗೆ ಆಜ್ಞೆ ಮಾಡಿದರು ಶಾಸ್ತ್ರಿಗಳು ನೈಟ್ ಸ್ಕೂಲಿಗೆ ರಂಗಾಚಾರ್ಯರೆಂಬುವರನ್ನು ಪಂಚಮರ ಸ್ಕೂಲಿಗೆ ಶೇಖ್ ದಾವೂದ್ ಸಾಹೇಬರನ್ನು ಶಿಫಾರಸು ಮಾಡಿದರು ಅದು ಮಂಜೂರಾಗಿ ಸಾಹೇಬರು ಉಪಾಧ್ಯಾಯರ ಕೆಲಸವನ್ನು ನಿರ್ವಹಿಸಿ ಕೀರ್ತಿ ಸಂಪಾದಿಸಿದರು ಪ್ರಕೃತ ಒಂದು ದಿನ ಮಧ್ಯಾಹ್ನ ಮೂರು ಗಂಟೆಗಿಂತ ಕೊಂಚ ಮುಂಚೆ ನಾನು ನನ್ನ ಸ್ಕೂಲಿಗೆ ಹೋದೆ ಅಲ್ಲಿ ಹೆಡ್ ಮಾಸ್ಟರ್ ಅವರ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಶೇಖ್ ದಾವೂ ಸಾಹೇಬರು ಕುಳಿತು ಏನೋ ಬರೆಯುತ್ತಿದ್ದರು ನನ್ನನ್ನು ಕಂಡ ಕೂಡಲೇ ಆಹಾ ಬಂಧ್ಯಾ ನಿನಗೋಸ್ಕರ ಕಾದಿದ್ದೆ ಇದನ್ನು ನೋಡು ಎಂದು ಹೇಳಿ ಆ ಕಾಗದವನ್ನು ನನ್ನ ಕೈಗೆ ಕೊಟ್ಟರು ಅದರಲ್ಲಿದ್ದದ್ದು ಹೀಗೆ ಟನ್ ಟನ್ ಟನ್ ಟನ್ ಟ ರರ ಸಂತೋಷ ಒಂದೇ ಲಂಡನ್ ಬುರ ನನಗೆ ಅರ್ಥವಾಗಲಿಲ್ಲ ಇದೇನು ಎಂದು ಕೇಳಿದೆ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 ತಿನ್ ತಗಡಿನ ಡಬ್ಬಿ ಇದರಲ್ಲಿ ಸಣ್ಣ ಸಣ್ಣ ಕಲ್ಲಿನ ಚೂರುಗಳನ್ನು ಹಾಕಿ ಅಲ್ಲಾಡಿಸಿದರೆ ಗಲ್ ಗಲ್ ಶಬ್ದವಾಗುತ್ತದೆ ಗಿಳಿಕೆಯೇ ಗಿಲಿಕೆ ಎಡಗೆಯಲ್ಲಿ ಒಂದು ಬಿದರಿನ ಬಲ್ಲೆ ಅಥವಾ ಬಿಲ್ಲು ಇರುತ್ತದೆ ಇದಕ್ಕೆ ಬಣ್ಣದ ಕಾಗದ ಗುನ್ನಾಂ ಪಟ್ಟಿ ಮೆತ್ತಿ ಮೆತ್ತಿ ಅಲಂಕಾರ ಮಾಡಿರುತ್ತಾರೆ ಇವರು ಗಿರ್ರ ನೆಸುತ್ತುವಾಗ ಅವರ ನಡಿಗೆಗೂ ತಾಳಕ್ಕೂ ಸರಿಹೊಂದುವಂತೆ ಹಾಡನ್ನು ಹಾಡಬೇಕು ಇದು ನಮ್ಮ ಶೇಖ್ ದಾವೂ ಸಾಹೇಬರ ಕವಿತ್ವ ಅದಕ್ಕೆ ಅರ್ಥವೇನೆಂದು ಕೇಳಿದೆ ಮೊದಲನೆಯ ಪಾದಕ್ಕೆ ಅದರ ಶಬ್ದವೇ ಅರ್ಥ ನೀನು ಅದನ್ನು ಬೇಗ ಬೇಗ ದೃತಗತಿಯಲ್ಲಿ ಹೇಳು ನಿನಗೆ ಗೊತ್ತಾಗುತ್ತದೆ ಅದರ ಸ್ವಾರಸ್ಯ ಇನ್ನು ಎರಡನೆಯ ಪಾದ ಅದರಲ್ಲಿ ಸಂತೋಷ ಒಂದೇ ಎಂಬುದು ತೆಲುಗು ಪ್ರಯೋಗ ಸಂತೋಷ ಹೊಂದಿತ್ತು ಎಂದರ್ಥ ಯಾವುದು ಸಂತೋಷ ಹೊಂದಿದ್ದು ಲಂಡನ್ ಪುರ ಪುರಾ ಎಂಬ ಮಾತು ಬುರಾ ಎಂದಾಗುತ್ತದೆ ಕನ್ನಡದಲ್ಲಿ ಕತಪಗಳು ಸಂಧಿಯಲ್ಲಿ ಗದಪಗಳಾಗುತ್ತವೆ ಅಷ್ಟೆ ಕೈ ಪ್ಲಸ್ ಕೊಂಡು ಕೈಗೊಂಡು ಹಿಂ ಪ್ಲಸ್ ತೆಗೆ ಹಿಂದೆಗೆ ಸುಕಂ ಪ್ಲಸ್ ಪಟ್ಟನು ಸುಖಂ ಭಟ್ಟನು ಎಂದು ವಿವರಿಸಿದರು ಹೀಗೆ ನಮ್ಮ ಸಾಹೇಬರು ವ್ಯಾಕರಣವನ್ನು ಮನ್ನಿಸಿ ಪ್ರಪಂಚದಲ್ಲೆಲ್ಲ ಮಹಾವಿಖ್ಯಾತ ರಾಜಧಾನಿಯಾದ ಲಂಡನ್ ಪಟ್ಟಣವೇ ನಮ್ಮ ಗಿರೋಲಿನಿಂದ ಸಂತೋಷ ಪಟ್ಟಿತ್ತು ಎಂದು ಹಾಡಿದ್ನ ಬಾವ ಎಂದು ಹೇಳಿ ಇನ್ನೊಂದು ಸಲ ಹಾಡು ಗತ್ತಿನಿಂದ ಎಂದರು ಟನ್ ಟನ್ ಟನ್ ಟನ್ ಟ ರ ಸಂತೋಷ ಒಂದೇ ಲಂಡನ್ ಬುರ ಆ ಲಂಡನ್ ಬಡ ಹೋ ಲಂಡನ್ ಬಡ ಆ ಏನು ಕಾವು ಏನು ನಡಿಗೆ ಏನು ಓಟ ಕಾವೋ ಓಟವೋ ದಾಟಿಯೋ ಇಲ್ಲದ ಎಂಥ ಕವಿತ್ವವಾದೀತು ಎಂದು ವಾದಿಸುವ ಸಾಹಿತಿಗಳು ಕೆ ಕೆಲವರಾದರೂ ಇದ್ದಾರೆ ಅವರು ಶೇಖ್ ದಾವೋದ್ ಕವಿತ್ವದಿಂದ ಸುಪ್ರೀತರಾದರು ಪೂಜ್ಯ ಶೇಷಪ್ಪನವರು ಸುಬ್ಬರಾಯರು ಶೇಷಪ್ಪನವರು ಸುಬ್ಬರಾಯರು ನನಗಿಂತ ನಾಲ್ಕಾರು ವರ್ಷ ಹಿರಿಯರು ಸುಬ್ಬರಾಯರು ನನಗೆ ಮೇಷ್ಟರೇ ಆಗಿದ್ದರು ಅವರಿಬ್ಬರು ಉಪಾಧ್ಯಾಯ ಪರೀಕ್ಷೆಯಲ್ಲಿ ತೆರ್ಗಡೆ ಹೊಂದಿದವರಾಗಿ ಪಂಡಿತ ಪರೀಕ್ಷೆಗೆ ವ್ಯಾಸಂಗ ಮಾಡುತ್ತಿದ್ದರು ಒಂದು ಬೇಸಿಗೆಯ ರಜಾ ನಾನು ಆಗ ಕನ್ನಡ ನಾಲ್ಕನೆಯ ತರಗತಿಯಲ್ಲೋ ಐದನೆಯದರಲ್ಲೋ ಇದ್ದೆ ಬೇಸಿಗೆಯ ರಜಾ ಶೇಷಪ್ಪನವರು ಸುಬ್ಬರಾಯರು ಅವರ ಸ್ನೇಹಿತರು ಇನ್ನೂ ಇಬ್ಬರು ಮೂವರು ನಮ್ಮ ಮನೆಯ ವರಾಂಡ ಕೈಸಾಲೆಯಲ್ಲಿ ಗ್ರಂಥ ವ್ಯಾಸಂಗ ಮಾಡುತ್ತಿದ್ದದ್ದು ಪದ್ಧತಿ ಪಶ್ ಜೇಮಾಪಿ ಮುಖವಾದ ಮನೆ ಮುಂದೂಗಡಿಯ ಜಗಲಿಗಳು ವಿಸ್ತಾರವಾಗಿದ್ದವು ಉತ್ತರದ ಕಡೆಯಲ್ಲಿ ಶೇಷಪ್ಪನವರು ನಾನು ಇರುತ್ತಿದ್ದೆವು ದಕ್ಷಿಣದ ಕಡೆಯ ಕೋಣೆಯಲ್ಲಿ ಸುಬ್ಬರಾಯರು ಇತರರು ಇರುತ್ತಿದ್ದರು ಸಂಜೆ ಹೊತ್ತು ನನ್ನ ತಂದೆ ಎರಡು ಜಗಲಿಗಳ ನಡುವೆ ಕುಳಿತು ಪರಂಗಿ ಹಣ್ಣು ಚೊಕ್ಕೋತನೆ ದಾಳಿಂಬೆ ಮೊದಲಾದವನ್ನು ನಮ್ಮ ಹಿತ್ತರ ತೋಟದಿಂದ ತಂದು ಬಿಡಿಸಿ ಬಿಡಿಸಿ ಅಲ್ಲಿದ್ದವರಿಗೆಲ್ಲ ಹಂಚುತ್ತಿದ್ದರು ಎಲ್ಲರೂ ಮಾತುಕತೆಯಾಡಿಕೊಂಡು ಗ್ರಂಥಗಳನ್ನು ಕುರಿತು ಚರ್ಚಿಸುತ್ತಾ ಕಾಲ ಕಳೆಯುತ್ತಿದ್ದರು ಆ ಕಾಲದಲ್ಲಿ ಬಂಕಿಮಚಂದ್ರ ಚಟರ್ತಿಯವರ ಬಂಗಾಳಿ ಗ್ರಂಥಗಳು ಬಿ ವೆಂಕಟಾಚಾರ್ಯರವರಿಂದ ಕನ್ನಡಕ್ಕೆ ಚುರ್ಜುಮೆಯಾಗಿ ಪ್ರಕಟವಾಗುತ್ತಿದ್ದವು ಆ ಪುಸ್ತಕಗಳು ನಮ್ಮ ಸ್ಕೂಲಿಗೂ ಬರುತ್ತಿದ್ದವು ಅವುಗಳಲ್ಲಿ ಒಂದು ಭ್ರಾಂತಿ ವಿಲಾಸ ಎಂಬುದು ಇದು ಶ್ರೀ ಮಹಾಕವಿಯ ಕಾಮಿಡಿ ಆಫ್ ಎರರ್ಸ್ ಎಂಬ ಇಂಗ್ಲಿಷ್ ನಾಟಕದ ಕಥನ ಈ ಸಂಗತಿ ನಮಗೆ ಅಗತ್ತಿಳಿದಿರಲಿಲ್ಲ ನಾವೆಲ್ಲ ಕನ್ನಡದಲ್ಲಿ ಭ್ರಾಂತಿವಿಲಾಸವನ್ನು ಓದಿದೆವು ಅದು ಬಹು ಸೊಗಸಾಗಿದೆ ಎಂದೆನಿಸಿ ಎನ್ನಿಸಿತು ಅದನ್ನು ಕನ್ನಡದಲ್ಲಿ ನಾಟಕ ರೂಪವಾಗಿ ಬರೆದರೆ ಚೆನ್ನಾಗಿರುತ್ತದೆಂದು ಅಂದುಕೊಂಡೆವು ಕೂಡಲೇ ಕಾರ್ಯೋಪಕ್ರಮವಾಗತಕ್ಕದ್ದೆಂದು ನಿಶ್ಚಯಿಸಿದೆವು ನಾಟಕಕ್ಕೆ ಮೊದಲು ಆಗಬೇಕಾದದ್ದು ನಾಂದಿ ಪದ್ಯ ತಾನೆ ಅದನ್ನೇ ಅದನ್ನು ಶೇಷಪ್ಪನವರು ಸುಬ್ಬರಾಯರು ರಚಿಸತಕ್ಕದ್ದೆಂದು ತೀರ್ಮಾನವಾಯಿತು ಅವರಿಬ್ಬರು ಉತ್ಸಾಹದಿಂದ ಹೊರವರ ಕೋಣೆಯೊಳಗೊಳಗೆ ಹೋಗಿ ಬಾಗಿಲು ಹಾಕಿಕೊಂಡರು ಹತ್ತು ಹದಿನೈದು ನಿಮಿಷ ಕಳೆದ ಮೇಲೆ ನಮ್ಮ ತಂದೆಯ ಸ್ನೇಹಿತ ವೆಂಕಟ ನಾರಾಯಣ ಬಟ್ಟರು ಅಲ್ಲಿಗೆ ಬಂದರು ಶೇಷಪ್ಪ ಸುಬ್ಬರಾಯರು ಇಲ್ಲಿ ಎಂದು ನನ್ನ ತಂದೆಯನ್ನು ಕೇಳಿದರು ಇದ್ದ ಸಂಗತಿಯನ್ನು ಕೇಳಿದ ಮೇಲೆ ಭಟ್ಟರು ಅಲ್ಲಿಯೇ ಕುಳಿತು ನಾವು ಕೇಳಿ ಸಂತೋಷ ಪಡೋಣ ಎಂದರು ಇನ್ನೈದು ನಿಮಿಷಗಳೊಳಗಾಗಿ ಮತ್ತು ಮೂವರು ನಾಲ್ವರು ಸ್ನೇಹಿತರು ಬಂದು ಸೇರಿದರು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 ಕುಚ ಕುಂಭ ಕುಂಕುಂ ಕುಂಕುಮಲಸತ್ ಅಂಕಾಂಕಿಕ್ ಕಿತೋರಸ್ಥಲಂ ವಾಗೀಶಾದ್ಯಮರೌ ವಂದಿತ ಪದಂ ಗಂಗಾಧರಂ ಶಂಕರಂ ಇಷ್ಟರೊಳಗೆ ಸುಬ್ಬರಾಯರು ಹೊರಕೆ ಬಂದು ತಮ್ಮ ಕೃತಿಯನ್ನು ವೆಂಕಟನಾರಾಯಣ ಭಟ್ಟರ ಕೈಗೆ ಕೊಟ್ಟರು ಅವರು ಅದನ್ನು ಓದಿದರು ಹೀಗೆ ಶ್ರೀಲಕ್ಷ್ಮೀ ಕುಚ ಕುಂಭ ಕುಂಕುಮಲಸತ್ ಪಂಕಾಂಕಿತ್ತೋರಸ್ಥಲಂ ಪಾಲಾಕ್ಷಾದ್ಯ ಮರೌಗ ವಂದಿತ ಪದಂ ಗೋವಿಂದ ನಾನಂ ನಾನಂದದಂ ಭಟ್ಟರು ಬೇಷ್ ಸುಗಸಾಗಿ ಸೊಗಸಾಗಿ ಬರೆದಿದ್ದೀರಯ್ಯ ಸ್ಮಾರ್ತನು ಶಿವನನ್ನು ಮಾಧ್ವನು ಹರಿಯನ್ನು ಎತ್ತಿಕೊಂಡದ್ದು ಸರಿಯಾಯಿತು ಆದರೆ ತಾಯಿಗೆ ತ ತಂದಿರಲ್ಲಯ್ಯ ತಗಾದೆ ಇಬ್ಬರು ಒಂದೇ ಅಂಗವನ್ನು ಹಿಡಿದಿದ್ದಿರಲ್ಲಯ್ಯ ವರ್ಣನೆಗೆ ಎಂದರು ನನ್ನ ತಂದೆ ನಗುವುದರಲ್ಲಿ ನಿಸೀಂಹರು ಆಗ ಓದಿದವರು ಕೇಳಿದವರು ಮಾತ್ರವೇ ಅಲ್ಲ ಬರೆದವರು ಆ ನಗೆಗಳಲ್ಲಿನಲ್ಲಿ ಮುಳುಗಿ ತಿಳಿಹೋದರು ಆಮೇಲೆ ಎಂಟು ಹತ್ತು ದಿವಸ ಎಲ್ಲಿ ಅದೇ ಪ್ರಸ್ತಾವ ಅಂತಿಗೆ ಮುಗಿಯಿತು ಆ ಇಬ್ಬರು ಕವಿಗಳ ಕವನೋತ್ಸಾಹ